ಎಂಆರ್ ಶ್ರೀನಿವಾಸಮೂರ್ತಿಗಳು ಅರವತ್ತಾದರೂ ದೇಹದಲ್ಲಿಯೂ ಮನಸ್ಸಿನಲ್ಲಿಯೂ ಮೂವತ್ತು ವರ್ಷದಂತೆ ಇದ್ದಾತ ನನ್ನ ಪ್ರಿಯ ಸ್ನೇಹಿತ ಎಂಆರ್ ಶ್ರೀನಿವಾಸಮೂರ್ತಿ ಆತನನ್ನು ನೆನೆಸಿಕೊಂಡರೆ ಈಗಲೂ ನನಗೆ ಹಾಳುಬರುತ್ತದೆ ಶ್ರೀನಿವಾಸಮೂರ್ತಿ ಸುಖ ಸಂತೋಷಗಳಲ್ಲಿ ಬೆಳೆದಾತ ಆತನ ತಂದೆ ರಾಮಚಂದ್ರ ರಾಯರು ಅಮಲದಾರರಾಗಿದ್ದರು ಮೂರ್ತಿಯು ರಾಮಚಂದ್ರ ರಾಯರಂತೆ ಸ್ಪುರದ್ರೂಪಿ ದೊಡ್ಡ ಕುಟುಂಬಿತ ತಂದೆ ತಾಯಿಗಳ ಮಮತೆ ಆಧಾರಗಳಲ್ಲಿ ಬೆಳೆದವನು ಶ್ರೀನಿವಾಸಮೂರ್ತಿ ತೆಳ್ಳಗೆ ಎತ್ತರವಾಗಿದ್ದ ಹಾಳು ಬಣ್ಣ ಅಪರಂಜಿಯ ಕಾಂತಿಯುಳ್ಳು ನಗುಮುಖ ಹೊಳೆಹೊಳೆಯುವ ಕಣ್ಣು ಮಾತಿನಲ್ಲಿ ಸಂದರ್ಭಕ್ಕೆ ಸಕ್ಕಂತೆ ನಾಜೋಕು ಜೋರು ಹಾಸ್ಯ ಇರುತ್ತಿದವು ಹೇಗಾದರೂ ರಸವತ್ತಾದ ಮಾತು ಶ್ರೀನಿವಾಸ ಮೂರ್ತಿ ಒಳ್ಳೆಯ ಭಾಷಣಕಾರರೆಂದು ಹೆಸರುವಾಸಿಯಾದ ಮೇಲೆ ಒಂದು ದಿನ ಯಾವುದೋ ಸಂಸ್ಥೆಯಲ್ಲಿ ಉಪನ್ಯಾಸ ಮಾಡುವುದಕ್ಕಾಗಿ ಮನೆ ಹೊರಡಲು ಸಿದ್ಧವಾಗಿದ್ದರು ಆಗ ಅವರ ತಂದೆ ರಾಮಚಂದ್ರರಾಯರು ಮಗನನ್ನು ಒಳಕ್ಕೆ ಕರೆದು ತೆಲುಗಿನಲ್ಲಿ ಅವರ ಮನೆ ಮಾತು ಮೂರ್ತಿ ನಿನ್ನ ವ್ಯಕ್ತಿ ಪ್ರಭಾವದ ಪರ್ಸನಾಲಿಟಿ ಚೆನ್ನಾಗಿದೆ ಅದು ಇನ್ನೂ ಚೆನ್ನಾಗಬೇಕು ಈ ಸರಿಗೆಯ ಪಂಚೆಯನ್ನುಟುಕೋ ಈ ಸರಿಗೆಯ ಶೈಲವನ್ನು ಉತ್ತರಿಯವಾಗಿ ಧರಿಸು ಈ ಬೆತ್ತವನ್ನು ಕೈಯಲ್ಲಿ ಹಿಡಿ ಇನ್ನು ಟಿಕ್ ಆಗಿರುತ್ತದೆ ಎಂದು ಹೇಳಿ ಮಗನನ್ನು ಸಿಂಗರಿಸಿಕೊಳ್ಳುವಂತೆ ಬಲಾತ್ಕಾರ ಪರಿಸಿದರು ನಾನುಮೂರ್ತಿಯನ್ನು ಮೊದಲು ಕೊಂಡಾಗ ಆತ ಇನ್ನೂ ಸೆಂಟ್ರಲ್ ಕಾಲೇಜಿನ ಮೇಲ್ ತರಗತಿಯೊಂದರ ವಿದ್ಯಾರ್ಥಿ ಆಗಲೂ ಆತನ ಮೈ ಮೇಲೆ ಸರಿಗೆಯ ಪಂಚೆಯ ಪಂಚೆಯಿತ್ತು ಕೈಬೆರಳಿನಲ್ಲಿ ಉಂಗುರವು ಕಿವಿಯಲ್ಲಿ ಹತ್ತ ಕಡಕ್ಕೂ ಇದ್ದುವು ಮಾತುಕತೆಯಲ್ಲಿ ಒಂದು ಕಿವಿ ಇರುತ್ತಿತ್ತು ಇದು ಆತ ಶ್ಯಾಮು ಎಂಬ ಕಥೆಯನ್ನು ಬರೆದ ಕಾಲ ವೆಂಕಣ್ಣಯ್ಯನಿಗೂ ಕೃಷ್ಣಶಾಸ್ತ್ರಿಗೂ ಮೂರ್ತಿಯನ್ನು ಕಂಡರೆ ಅಚ್ಚುಮೆಚ್ಚು ಕೃಷ್ಣಶಾಸ್ತ್ರಿಯನ್ನು ಮೊದಲಿಸಿ ನಗೆಗೆಡು ಮಾಡುವ ಸಲಿಗೆ ಮೂರ್ತಿಯವರೊಬ್ಬರಿಗೆ ಇದ್ದದ್ದು ನಮಗಾರಿಗೂ ಆ ಇರಲಿಲ್ಲ ಇದಕ್ಕೆ ಕಾರಣ ವೆಂಕಣ್ಣಯ್ಯ ಕೃಷ್ಣಶಾಸ್ತ್ರಿಗಳಿಗೆ ಮೂರ್ತಿಯ ಸಾಹಿತ್ಯ ಪರಿಶ್ರಮದ ವಿಷಯದಲ್ಲಿ ಗೌರವ ತನ್ನ ಕಾಲಕ್ಕೆ ಹೆಚ್ಚಾಗಿದ್ದ ಕನ್ನಡ ಕಾವ್ಯಗಳಲ್ಲಿ ಮೂರ್ತಿ ನೋಡದೇ ಇದ್ದದ್ದು ಒಂದು ಇರಲಿಲ್ಲ ಆತ ಎಷ್ಟೋ ಹಳಗನ್ನಡ ಕಾವ್ಯಗಳನ್ನು ಬೇಕಾದಷ್ಟು ಉದಾಹರಿಸಬಲ್ಲವನಾಗಿದ್ದ ಶೃಂಗಾರ ಪದ್ಯಗಳಿಗಂತೂ ಆತ ಬಂಡಾರಿ ಒಂದು ದಿನ ಸಾಹಿತ್ಯ ಸಮ್ಮೇಳನದ ಬಿಡಾರದಲ್ಲಿ ಬಹುಶಃ ರಾಯಚೂರಿನಲ್ಲಿ ನಾವು ನಾಲ್ಕೈದು ಮಂದಿ ಸ್ನಾನ ಮಾಡ ಹೊರಟು ಬಚ್ಚಲು ಮನೆ ಬಿಡುವಾಗಲೆಂದು ಹೊರಗೆ ಕಾದು ನಿಂತಿದೆವು ಶರಡುಗಳನ್ನು ತೆಗೆದುಹಾಕಿ ಒಂದು ಟವಲ್ ಅನ್ನು ಸಣ್ಣ ಪಂಚೆಯನ್ನು ಹೊರೆದು ನಿಂತಿದೆವು ಕೃಷ್ಣಶಾಸ್ತ್ರಿಗಳು ನನ್ನನ್ನು ಚುಚ್ಚಿ ಹೀಗೆಂದರು ನೋಡಿದಿರಾ ಮೂರ್ತಿಯ ಇದೇನು ಮೂರ್ತಿ ಒಡನೆಯೇ ಎಂದರು ಶಾಸ್ತ್ರಿ ಏನು ಮಂಕುಬಡೆಯಿತು ನಿಮಗೆ ಭ್ರಮರ ಕೀಟ ನ್ಯಾಯ ಮರೆತು ಹೋಯಿತೆ ಭ್ರಮರವು ತನ್ನ ಆಹಾರಕ್ಕಾಗಿ ಒಂದು ಕೀಟವನ್ನು ಹಿಡಿದು ಮುಂದಿರಿಸಿಕೊಳ್ಳುತ್ತದೆ ಆ ಕೀಟವಾದರೂ ಬೆದರಿ ಭಯದಿಂದ ಭ್ರಮರವನ್ನೇ ತೆಟ್ಟಿಸಿ ನೋಡುತ್ತಿರುತ್ತದೆ ಹೀಗೆ ಭ್ರಮರಧ್ಯಾನದಿಂದ ಕೊಂಚ ಕಾಲದಲ್ಲಿ ಕೀಟವು ತಾನೇ ಭ್ರಮರವಾಗುತ್ತದೆ ಇದು ಒಂದು ಪುರಾತನ ಕವಿ ಸಮಯ ನಾವು ಯಾವುದನ್ನು ಕುರಿತು ಹೆಚ್ಚಾಗಿ ಚಿಂತಿಸುತ್ತೇವೋ ಅದರಂತೆಯೇ ಆಗುತ್ತೇವಂತೆ ಈ ಉತ್ತರವನ್ನು ಕೇಳಿ ವೆಂಕಣ್ಣಯ್ಯ ಶಾಸ್ತ್ರಿ ನಾನು ನಗೆಕಡಲಿನಲ್ಲಿ ಮುಳುಗಿದೆವು ಇದು ಮೂರ್ತಿಯ ರಸಿಕತೆ ಕೆಲವು ವರ್ಷಗಳ ಕೆಳಗೆ ಪರಿಷತ್ತಿನಲ್ಲಿ ಕವಿ ರನ್ನನ ಸಹಸ್ರ ನಡೆಯಿತು ಅಂದು ಮೂರ್ತಿಯ ಭಾಷಣ ಆತ ಪ್ರಾರಂಭದಲ್ಲಿ ನನ್ನ ಕಡೆ ತಿರುಗಿ ಕೈ ತೋರಿಸಿ ನೋಡಿರಿ ಯಜಮಾನರು ಈ ಹೇಗೆ ಬಂದಿದ್ದಾರೆ ಸರಿಗೆಯ ರುಮಾಲು ಸರಿಗೆಯ ಪಂಚೆ ನಿಲುವಂಗಿ ದರ್ಬಾರಿನಲ್ಲಿದ್ದಾರೆ ಹೀಗೆಲ್ಲವೇ ಗೌರವ ತೋರಿಸಬೇಕಾದದ್ದು ನಮ್ಮ ಕವಿಚಕ್ರವರ್ತಿಗೆ ಕನ್ನಡ ಸಾಹಿತ್ಯ ಪ್ರೇಮಿಗಳಿಗಿರುವ ಸಾರ್ವಭೌಮ ರಾಜನೆಂದರೆ ರನ್ನ ಗದಾಯುದ್ಧದ ರನ್ನ ಕವಿಚಕ್ರವರ್ತಿ ರನ್ನ ಇತ್ಯಾದಿಯಾಗಿ ಹೇಳಿ ಸಭೆಯ ಉತ್ಸಾಹವನ್ನು ಕೌತುಕವನ್ನು ಕೆರಳಿಸಿದರು ಆಮೇಲೆ ದ್ರೌಪದಿ ಭೀಮಸೇನರ ಮಾತನ್ನು ಮನೋವೃತ್ತಿಯನ್ನು ಹೃದಯಂಗಮವಾಗಿ ವರ್ಣಿಸಿದರು ಸಭಿಕರಿಗೆ ಪರಮಾನಂದವಾಯಿತು ಕಡೆಗೆ ನನ್ನ ಅಧ್ಯಕ್ಷ ಭಾಷಣದಲ್ಲಿ ಮೂವರ್ತಿಗಳ ಭಾಷಣ ಸೊಗಸಾಗಿತ್ತೆಂದು ಹೊಗಳಿದೆ ಮೂರ್ತಿ ಎದ್ದು ನಿಂತು ಸಾರ್ ಅಲ್ಲಿ ನೋಡಿರಿ ಯಾರು ಕುಳಿತಿದ್ದಾರೆ ಅವರು ಎದುರುಗಿದ್ದರೆ ಭಾಷಣ ಸೊಗಸಾಗದೆ ಏನಾಗುತ್ತದೆ ಎಂದು ಕೈ ತೋರಿಸಿದರು ಆ ಇದ್ದವರು ಅವರ ಧರ್ಮಪತ್ನಿ ಇಂತ ಅವರು ಮೂರ್ತಿ ಅವರು ಮೊದಮೊದಲು ಹೈಸ್ಕೂಲ್ ಉಪಾಧ್ಯಾಯರಾಗಿ ಯಾಗಿದ್ದರು ಸ್ಕೌಟು ಸಮಾರಂಭ ಚಟುವಟಿಕೆಗಳಲ್ಲಿ ಸೇರಿ ವಿದ್ಯಾರ್ಥಿಗಳ ಸ್ನೇಹಿತರೆಂದೆನಿಸಿಕೊಂಡಿದ್ದರು ಸ್ಕೌಟು ಹಾಡುಗಳನ್ನು ಬರೆದುಕೊಟ್ಟಿದ್ದರು ಅವರ ಕಂಠೀರವ ವಿಜಯ ನಾಟಕ ಸ್ಕೌಟ್ ದಳಗಳ ಅಭಿನಯಕ್ಕಾಗಿಯೇ ಬರೆದದ್ದು ಅದರ ಪ್ರದರ್ಶನ ತುಂಬಾ ಯಶಸ್ವಿಯಾಯಿತು ಕೆಲವು ವರ್ಷಗಳಾದ ಮೇಲೆ ನಾರ್ವಾಲ್ ಸ್ಕೂಲಿನ ಮುಖ್ಯೋಪಾಧ್ಯಾಯರಾದರು ಸಾವಿರದ ಒಂಬೈನೂರ ಮೂವತ್ನಾಲ್ಕು ಅವರು ಮಲ್ಲೇಶ್ವರದಲ್ಲಿ ನಾರ್ಮಲ್ ಸ್ಕೂಲಿನ ಮುಖ್ಯೋಪಾಧ್ಯಾಯ ಮುಖ್ಯೋಪಾಧ್ಯಾಯರು ಅವರು ಅಲ್ಲಿಂದ ಒಂದು ದಿನ ತಪ್ಪದೆ ಪ್ರತಿ ಸಂಜೆಯೂ ಆರು ಗಂಟೆಗೆ ಮುಂಚೆ ಪರಿಷತ್ತಿಗೆ ಬರುತ್ತಿದ್ದರು ಕಾಲು ಗಂಟೆ ಹಿಂದೆ ಅವರು ಕೃಷ್ಣಶಾಸ್ತ್ರಿಗಳು ಸೇರಿ ಸೇವನೆ ಮಾಡಿ ಕೆಲಸ ಕಣಿಯಾಗಿ ಬರುತ್ತಿದ್ದರು ಆರರಿಂದ ಎಂಟರವರೆಗೆ ಗ್ರಂಥ ಭಂಡಾರದ ಪುಸ್ತಕಗಳ ಪಟ್ಟಿಯನ್ನು ಕೆಟಲಾಗ್ ತಯಾರು ಮಾಡುತ್ತಿದ್ದರು ಕೃಷ್ಣಶಾಸ್ತ್ರಿಗಳು ಪುಸ್ತಕದ ಹೆಸರು ಹೇಳುವುದು ಮೂರ್ತಿಗಳು ಅದನ್ನು ಬರೆದು ವಿವರಗಳನ್ನು ಸೇರಿಸುವುದು ಹೀಗೆ ನಡೆಯುತ್ತಿತ್ತು ಒಂದು ಒಂದೂವರೆ ಒಂದೂವರೆ ವರ್ಷ ಮೂರ್ತಿಗಳ ಸಾಮರ್ಥ್ಯ ಅಸಮಾನ್ಯವಾದದ್ದು ಬೆಳಿಗ್ಗೆ ಉಪ್ಪಿಟ್ಟು ಕಾಫಿ ತಾವೇ ತಯಾರು ಮಾಡುವರು ಅದನ್ನು ಹಂಚಿದ ಕೂಡಲೇ ಅದುವರೆಗೆ ಮನಸ್ಸಿನಲ್ಲಿ ತಯಾರಾಗಿದ್ದ ಕಥೆಯನ್ನೋ ನಾಟಕವನ್ನು ಬರೆದಿಡುವರು ಮಧ್ಯಾಹ್ನ ಸೊಗಸಾದ ಭೋಜನ ಹರಟೆಯಲ್ಲಿ ಸೇರಿ ಸಾವಧಾನವಾಗಿ ಊಟ ಮಾಡುವರು ಆಮೇಲೆ ಒಂದು ವ್ಯಾಕರಣದ ವಿಷಯವನ್ನು ಛಂದಸ್ಸಿನ ವಿಷಯವನ್ನು ಕುರಿತು ಎರಡು ಪುಟ ಬರೆಯುವರು ಸಂಜೆ ಶಿವಶರಣರನ್ನು ಕುರಿತು ಉಪನ್ಯಾಸ ಮಾಡುವರು ರಾತ್ರಿ ಒಂದು ಹಾಡನ್ನೋ ಪದ್ಯವನ್ನೋ ಕಟ್ಟುವರು ಇದೆಲ್ಲಾ ಅವರಿಗೆ ಲೀಲಾಜವಾಗಿತ್ತು ಯಾವುದರಲ್ಲಿಯೂ ಶ್ರಮವಿರಲಿಲ್ಲ ಮೂರ್ತಿ ಭಾರಿ ಕುಟುಂಬದಲ್ಲಿದ್ದವರು ಬಂಧು ಮಂಡಲ ವಿಸ್ತರಿಸದಂತೆಲ್ಲ ಸ್ನೇಹ ಹೆಚ್ಚುತ್ತವೆಂಬ ಖಾತರಿಯೇನೂ ಶ್ರೀನಿವಾಸ ಮೂರ್ತಿಯನ್ನು ಬಹುವಾಗಿ ನೋಯಿಸಿದ ಸಂದರ್ಭಗಳು ಹತ್ತಾರಿವೆ ಅವರು ಎಷ್ಟೋ ವೇಳೆ ತಮಗಿದ್ದ ಉಭಯ ಸಂಕಟವನ್ನು ಕುರಿತು ಚಿಂತಿಸಿ ಕಣ್ಣು ಒದ್ದೆ ಮಾಡಿಕೊಂಡದ್ದುಂಟು ಅವರಿಗೆ ಹೀಗೆ ಅನುಭವವವೂ ಹೇರಳವಾಗಿದ್ದರಿಂದಲೇ ಅವರ ಹೃದಯ ಅಷ್ಟು ಮೃದುವಾಗಿತ್ತು ಅವರ ಅಂತರ್ದೃಷ್ಟಿಯಷ್ಟು ಆಳವಾದದ್ದಾಗಿತ್ತು ಮೂರ್ತಿಗಳಿಗೆ ಹೆಚ್ಚು ಪ್ರಸಿದ್ಧಿ ಬಂದದ್ದು ಅವರ ವೀರಶೈವ ಸಾಹಿತ್ಯ ಪಾಂಡಿತ್ಯದಿಂದ ಸ್ವಂತ ಮತದಲ್ಲಿ ಅವರು ವೈಷ್ಣವ ಬ್ರಾಹ್ಮಣರು ಇಂಥವರು ವೀರಶೈವ ಸಿದ್ಧಾಂತದ ಸಾರಭಾಗವನ್ನು ಗ್ರಹಿಸಿದ್ದಲ್ಲದೆ ಅದನ್ನು ಸಮಸ್ತ ವೀರಶೈವಾಚಾರ್ಯರು ಮೆಚ್ಚಿಕೊಳ್ಳುವಂತೆ ಪ್ರತಿಪಾದನೆ ಮಾಡಿದ್ದು ಅವರ ಬುದ್ಧಿಯ ತೀವ್ರತೆಗೂ ಅವರ ಉದಾರತೆಗೂ ಅವರ ಹೃದಯ ವೈಶಾಲ್ಯಕ್ಕೂ ನಿದರ್ಶನವಾಗಿದೆ ಹುಟ್ಟು ವೀರಶೈವರು ತಮ್ಮ ಮತ ಪ್ರಕ್ರಿಯೆಯನ್ನು ಹೇಗೆ ರೂಪಿಸಬಹುದೋ ಹಾಗೆ ಅಂತ ಸೌಲಭ್ಯದಿಂದ ಅಂತ ಪ್ರಾಮಾಣಿಕತೆಯಿಂದ ಭಕ್ತಿ ಭಂಡಾರಿ ವಚನ ಧರ್ಮಸಾರ ಗ್ರಂಥಗಳನ್ನು ಬರೆದವರು ವೀರಶೈವ ಮಠಾಧೀಶರುಗಳು ಬಹುಮಂದಿ ಶ್ರೀನಿವಾಸಮೂರ್ತಿಗಳ ಪಾಂಡಿತ್ಯಕ್ಕೂ ಅಂತರ್ದೃಷ್ಟಿಗೂ ಪ್ರಾಮಾಣಿಕತೆಗೂ ಸಹಾನುಭೂತಿಗೂ ತಲೆದೂಗಿ ತಮ್ಮ ಸಂತೋಷದ ಗುರುತಾಗಿ ಭಸ್ಮ ರುದ್ರಾಕ್ಷಿ ಮೊದಲಾದ ಪ್ರಸಾದನ ಪ್ರಸಾದಗಳನ್ನು ಅನುಗ್ರಹಿಸಿದರು ವೀರಶೈವ ಸಾಹಿತ್ಯವನ್ನು ಬೆಳಕಿಗೆ ತಂದವರಲ್ಲಿ ರಾ ನರಸಿಂಹಾಚಾರ್ಯರು ಮೊದಲನೆಯವರಾದರೆ ಶ್ರೀನಿವಾಸಮೂರ್ತಿಗಳು ಎರಡನೆಯವರು ಶ್ರೀನಿವಾಸಮೂರ್ತಿಗಳಿಗೆ ಮೃತ್ಯು ಬಂದ ರೀತಿ ನಮ್ಮ ದೇಶದ ಸಾರ್ವಜನಿಕ ಶೌಚ ವ್ಯವಸ್ಥೆಗೆ ಅಪಕೀರ್ತಿ ತರುವುದಾಗಿದೆ ಅವರು ಮೃತರಾದದ್ದು ಕಾಲರಾ ಇದು ನಿರೋಧನೀಯವಾದ ವ್ಯಾಧಿ ಊರಿನಲ್ಲಿ ಆಹಾರ ಸಾಮಗ್ರಿಗಳು ನೀರು ಪರಿಶುದ್ಧವಾಗಿರುವ ಪಕ್ಷದಲ್ಲಿ ಕಾಲರಾ ಅಲ್ಲಿಗೆ ಬರತಕ್ಕದ್ದಲ್ಲವೆಂದು ವೈಜ್ಞಾನಿಕರು ಸಿದ್ಧಪಡಿಸಿದ್ದಾರೆ ಬೆಂಗಳೂರಿನಲ್ಲಿ ಯಾವ ದುರ್ದೈವದಿಂದಲೋ ಆ ಕಲ್ಮಶ ಶ್ರೀನಿವಾಸ ಮೂರ್ತಿ ವಾಸವಾಗಿದ್ದ ಕಡೆ ಅಂಕುರಿಸಿತು ಐದಾರು ದಿನ ಮಾಗಡಿ ರಸ್ತೆಯಲ್ಲಿರುವ ಆಸ್ಪತ್ರೆಯಲ್ಲಿ ಮೂರ್ತಿ ಬಾಧೆ ಅನುಭವಿಸಿ ಕಣ್ಣು ಮುಚ್ಚಿದರು ನನ್ನಂತವರಿಗೆ ಜೀವನದ ಇಚ್ಛೆ ಅರ್ಥ ಕುಗ್ಗಿತು